ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ವಿದ್ಯಾರಣ್ಯರ ಪಂಚದಶಿ ಪೀಠಿಕಾಭಾಗದಲ್ಲಿದ್ದೇವೆ ಮೊದಲ ಎರಡು ಪಂಚಕಗಳನ್ನು ನೋಡಿಯಾಯಿತು ವಿವೇಕ ಪಂಚಕ ದೀಪಪಂಚಕ ಈಗ ಮೂರನೇದು ಆನಂದ ಪಂಚಕ ಅಂದರೆ ಪೀಠಿಕಾಭಾಗದಲ್ಲಿ ಯೋಗಾನಂದ ಮುಂತಾದ ಮುಂದಿನ ಐದು ಪ್ರಕರಣಗಳು ಬ್ರಹ್ಮಾನಂದಕ್ಕೆ ಸೇರಿದವು ಬ್ರಹ್ಮಾನಂದ್ ಪ್ರವಕ್ಷ್ಯಾಮಿ ಎಂದು ಈ ಪಂಚಕತ್ವ ಆರಂಭವಾಗಿದೆ ಈ ಪ್ರಕರಣದಲ್ಲಿರುವವೆಲ್ಲವೂ ಬ್ರಹ್ಮಾನಂದವೇ ಆದರೂ ನಿಮಿತ್ತ ಭೇದದಿಂದ ಐದು ವಿಭಾಗಗಳನ್ನು ಮಾಡಿದ್ದಾರೆ ಈ ವಿಭಾಗವು ಪ್ರಪಂಚಾರ್ಥ ಪ್ರಪಂಚಕ್ಕೋಸ್ಕರವಾಗಿ ಅಥವಾ ವಿಚಾರ ಮಾಡಲಿಕ್ಕೋಸ್ಕರವಾಗಿ ಹಾಗೆ ಈಗ ಇದರಲ್ಲಿ ಹನ್ನೊಂದನೆಯದು ಯೋಗಾನಂದ ಪ್ರಕರಣ ಅಂದರೆ ಹತ್ತು ಪ್ರಕರಣಗಳನ್ನು ನೋಡಿಯಾಯಿತು ನಾವು ಐದೈದು ಪ್ರಕರಣ ಎರಡು ಪಂಚಕಗಳು ಹನ್ನೊಂದನೆಯದು ಯೋಗಾನಂದ ಯೋಗಿ ಅನುಭವಕ್ಕೆ ಬರುವ ಬ್ರಹ್ಮಾನಂದಕ್ಕೆ ಯೋಗಾನಂದವೆಂದು ಹೆಸರು ರಸವೈಸಃ ತೈತಿರುಪನಿಷತ್ ಎರಡು ಆರು ರಸಂ ಕ್ಷೇವ ಅಯಂ ಲಬ್ಧುವ ಆನಂದೀ ಭವತಿ ತೈತಿರುಪನಿಶತ್ ಎರಡು ಒಂದು ಅವನು ರಸಸ್ವರೂಪನು ಯಾರು ಬ್ರಹ್ಮನು ಆತ್ಮನು ರಸಂಖ್ಯೇವ ಅಯಂ ಲಬ್ಧುವ ಆನಂದೀ ಭವತಿ ಆ ರಸವನ್ನು ಪಡೆದು ಇವನು ಆನಂದಿಯಾಗ್ತಾನೆ ಇವನು ಕೂಡ ಆನಂದಸ್ವರೂಪನಾಗ್ತಾನೆ ಎಂದು ಶ್ರುತಿಯು ಹೇಳಿರುವುದರಿಂದ ರಸಸ್ವರೂಪನಾದ ಆತ್ಮನ ಜ್ಞಾನವಾದಾಗ ಮನುಷ್ಯನು ಆನಂದಮೇನಾಗಿ ಆನಂದ ಸ್ವರೂಪನೇ ಆಗಿಬಿಡ್ತಾನೆ ವೇದಶಾಸ್ತ್ರಗಳನ್ನು ಓದಿದ ಮಾತ್ರದಿಂದ ಮಾನವನ ಸುಖಿ ಆಗುವುದಿಲ್ಲ ಯೋ ವೈಭೂಮ ತತ್ಸುಖ ಅಸ್ತಿ ಚಾಂದ್ರೋಗೆ ಉಪನಿಷತ್ತು ಏಳು ಇಪ್ಪತ್ತ್ಮೂರು ಒಂದು ಭೂಮವಾದದ್ದು ಅದ್ವಿತೀಯ ಬ್ರಹ್ಮವೇ ಮಹತ್ತಾಗಿರ್ತಕ್ಕಂಥ ಯೋ ಭೂಮ ತತ್ ಸುಖಂ ನಾ ಅಸ್ತಿ ಅದು ಹೊರತು ಅದು ಅದ್ವಿತೀಯವಾದ್ದರಿಂದ ಭಯಕ್ಕೆ ಇನ್ನೊಂದು ನಿಮಿತ್ತವೇ ಇಲ್ಲ ಅದರಲ್ಲಿ ಈ ಅಲ್ಪವಾದಂಥ ಪ್ರಾಪಂಚಿಕ ವಿಷಯಗಳಲ್ಲಿ ಸುಖವಿಲ್ಲ ಅಂತೇಳಿ ಹೇಳ್ತದೆ ಅದು ಆ ಭೂಮ ಸುಖವೇ ಶಾಶ್ವತ ಅಂತೇಳಿ ಮನುಷ್ಯನು ಸುಷುಪ್ತಿಯನ್ನು ಬಯಸುವುದು ಸುಖಕ್ಕಾಗಿ ಗಾರ್ಡನ್ ಇದ್ದೆಯನ್ನು ಸುಷುಪ್ತಿಯಲ್ಲಿ ವಿಷಯ ಭೋಗವಿಲ್ಲದೆಯೇ ಆನಂದ ಅನುಭವ ಆಗ್ತದೆ ಆದ್ದರಿಂದ ಸ್ವ ಆನಂದವೆಂದು ಸಿದ್ಧವಾಗ್ತದೆ ತನ್ನ ಸ್ವರೂಪದಲ್ಲಿ ನೆಲೆ ನಿಲ್ಲುವಂಥದ್ದು ಗಾರ್ಡನ್ ಇದ್ದೆ ಯಾವುದೇ ಬೇರೆ ವಿಷಯಗಳು ಬೇಕಾಗುದಿಲ್ಲ ಆದರೂ ಅಲ್ಲಿ ಆನಂದ ಅನುಭವ ಹಾಗಾಗಿ ತನ್ನ ನಿಜವಾದ ಸ್ವರೂಪ ಆನಂದ ಸ್ವರೂಪ ಅಂತೇಳಿ ಇದರಲ್ಲಿ ಗೊತ್ತಾಗ್ತದೆ ಬ್ರಹ್ಮಾನಂದ ವಾಸನಾನಂದ ವಿಷಯಾನಂದ ಎಂದು ಆನಂದ ಮೂರು ವಿಧ ಅದ್ವೈತಾನಂದ ವಿದ್ಯಾನಂದ ಮುಂತಾದವು ಈ ಮೂರರಲ್ಲೇ ಸೇರಿ ಹೋಗ್ತವೆ ಮನೋ ನಿಗ್ರಹದಿಂದರೆ ಸುಖದ ಪ್ರಾಪ್ತಿ ಇದು ಯೋಗಾನಂದವೆನಿಸಿದೆ ತತ್ವಮಸಿ ಚಾಂದ್ರೋಗ ಉಪನಿಷತ್ತು ಆರು ಎಂಟು ಏಳು ಮಹಾವಾಕ್ಯದ ತತ್ ಪದದ ವಿವರಣೆ ಇದು ಅದು ನೀನೇ ಅಂಥೇಳಿ ಇನ್ನು ಆತ್ಮಾನಂದ ಯೋಗಾನಂದ ಆಯಿತು ಆತ್ಮಾನಂದ ಬುದ್ಧಿಶಾಲಿಗಳಿಗೆ ಯೋಗಾನಂದವು ಮಾರ್ಗದರ್ಶನ ಮಾಡುತ್ತದೆ ಮಂದ ಈ ಆತ್ಮಾನಂದದ ಪ್ರಕರಣವಿದೆ ಮಹಾವಾಕ್ಯದಲ್ಲಿರುವ ತ್ವಮ್ ಪದದ ವಿವೇಚನೆ ಇರಲಿದೆ ಪ್ರತಿಯೊಬ್ಬರೂ ಇನ್ನೊಬ್ಬರನ್ನಾಗಲಿ ಇನ್ನೊಂದು ವಸ್ತುವನ್ನಾಗಲಿ ಪ್ರೀತಿಸುವುದು ತಮ್ಮ ಸಂತೋಷಕ್ಕಾಗಿಯೇ ಸರಿ ಇದನ್ನೇ ಯಾಜ್ಞಾವಲ್ಕಿರು ತಮ್ಮ ಪತ್ನಿಯಾದ ಮೈತ್ರಿಯಿಗೆ ನವಾ ಅರೇ ಪತ್ಯು ಕಾಮಾಯ ಪತಿಃ್ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ಬೃಹದಾರಣೆಕ ಉಪನಿಷತ್ತು ನಾಲ್ಕು ಐದು ಆರು ಇದರಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಅಂದರೆ ಯಾಜ್ಞವಲ್ಕಿರು ತಮ್ಮ ಪತ್ನಿಯಾದ ಮೈತ್ರಿಯಿಗೆ ಹೇಳ್ತಾರೆ ನವಾ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭೀ ಪತಿಯು ಅಂದರೆ ಗಂಡ ಗಂಡನಿಗೋಸ್ಕರ ಪತ್ನಿಗೆ ಪ್ರಿಯನಾಗುವುದಿಲ್ಲ ಗಂಡನಿಗೆ ಒಳ್ಳೆಯದಾಗಲಿ ಅಥವಾ ಏನತಕ್ಕಂಥ ದೃಷ್ಟಿಯಿಂದ ಪತ್ನಿಗೆ ಅಥವಾ ಹೆಂಡತಿಗೆ ಗಂಡನು ಪ್ರಿಯನಾಗುವಂಥದ್ದಲ್ಲ ಆತ್ಮನಸ್ತು ಕಾಮಾಯ ತನಗೇ ಖುಷಿಯಾಗ್ತದೆ ಅವನಿಂದಾಗಿ ಎನ್ನತಕ್ಕಂತಹ ದೃಷ್ಟಿಯಿಂದ ಆತ್ಮನಸ್ತು ಕಾಮಾಯ ಪತಿಹಿ ಪ್ರಿಯ ಭಾವತಿ ಪತಿಯು ಪತ್ನಿಗೆ ಪ್ರಿಯನಾಗ್ತಾನೆ ತನಗೆ ಪತ್ನಿಗೆ ಅವನಿಂದ ಆನಂದ ಉಂಟಾಗ್ತದೆ ಅವನ ರಕ್ಷಣೆ ಇರ್ಬೋದು ಯಾವುದೋ ಇರ್ಬೋದು ಅವನ ಪೋಷ ಇದು ಆಧಾರದಿಂದ ಪತ್ನಿಯು ಸಂತೋಷವನ್ನು ಹೊಂದುತ್ತಾಳೆ ಎಂಬುದಕ್ಕಾಗಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯ ಭವತಿ ತನಗೋಸ್ಕರವೇ ಪತಿಯು ಪ್ರಿಯ ಪ್ರಿಯ ಅಂಥೇಳಿ ಅನ್ನಿಸ್ತಾನೆ ಪತ್ನಿಗೆ ಅಂಥೇಳಿ ಬೃಹದಾರಣೆಗೆ ಉಪನಿಷತ್ತು ನಾಲ್ಕು ಐದು ಆರು ಹೇಳ್ತದೆ ಆದ ಕಾರಣ ನಾನು ಎಂದುಕೊಳ್ಳುವ ಆತ್ಮನು ಅತ್ಯಂತ ಪ್ರಿಯನೂ ಆನಂದ ಸ್ವರೂಪನೂ ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ತನಗಿಂತ ಇನ್ನೊಬ್ಬರನ್ನು ಹೆಚ್ಚು ಪ್ರೀತಿಸಲಾರ ಯಾಕೆ ತಾನು ತನ್ನನ್ನು ಪ್ರೀತಿಸುವಂದರೆ ಅರ್ಥಯನು ಆತ್ಮವನ್ನು ಪ್ರೀತಿಸುವಂಥದ್ದು ಈ ಶರೀರವನ್ನಲ್ಲ ಅದರೊಳಗಿರ್ತಕ್ಕಂತಹ ಆತ್ಮ ಅದು ಅತ್ಯಂತ ಪ್ರಿಯತಮ ಅದಕ್ಕೋಸ್ಕರ ಅದರ ಸುಖಕ್ಕೋತ್ ಸುಖಕ್ಕೋಸ್ಕರ ಆನಂದವನ್ನು ಪಡೆಯೋದಕ್ಕೋಸ್ಕರ ಆನಂದ ಸ್ವರೂಪನೇ ಆತ್ಮ ಆ ಆನಂದ ಉಂಟಾಗಲಿಕ್ಕೆ ಇನ್ನೊಂದು ಬೇರೆಲ್ಲ ವಸ್ತುಗಳನ್ನು ಬಯಸ್ತಕ್ಕಂಥದ್ದು ಮಹಾವಾಕ್ಯದಲ್ಲಿ ತ್ವಮ್ ಎಂದರೆ ಈ ಆತ್ಮ ಆತನ ಸ್ವರೂಪವನ್ನು ವಿವೇಚಿಸುತ್ತಾ ಹೋದಾಗ ಈ ಶರೀರಕ್ಕೆ ಅತಿರಿಕ್ತನು ನಿರ್ಗುಣನೂ ಆನಂದ ಸ್ವರೂಪನೂ ಆದ ನಾನು ಎಂಬ ಅರಿವು ಈ ಅರಿವು ದೃಢವಾಗಿ ಮನಸ್ಸಿನಲ್ಲಿ ನಿಲ್ಲಬೇಕು ಈ ವಿಷಯವನ್ನು ಇಲ್ಲಿ ವಿಶದವಾಗಿ ಪ್ರತಿಪಾದಿಸಿ ಆತ್ಮ ಆನಂದ ಇನ್ನು ಹದಿಮೂರನೇ ಪ್ರಕರಣ ಬ್ರಹ್ಮಾನಂದವೇ ಯೋಗಜನ್ಯ ಸಾಕ್ಷಾತ್ಕಾರವಾದಾಗ ಯೋಗಾನಂದವೆನಿಸುತ್ತದೆ ಇದು ಅದ್ವಿತೀಯವಾದ ಆತ್ಮಾನಂದವೆಂದು ಹೇಳಲಾಯಿತು ಆತ್ಮನು ಯಾರೆಂದು ವಿವೇಚಿಸುವಾಗ ದೇಹವು ನಾನಲ್ಲ ನಾನು ಪ್ರೀತಿಸುವುದು ನನಗಾಗಿ ಅನ್ಯರಿಗಾಗಿ ಅಲ್ಲ ಅಂತೇಳಿ ತಿಳಿಸುತ್ತದೆ ಇದರಿಂದ ನನಗಿಂತ ಅತಿರಿಕ್ತ ವಸ್ತುವಿದೆ ಎಂದು ಪ್ರತೀತವಾಗ್ತದೆ ಆಗ ಆತ್ಮಾನಂದವು ಅದ್ವಿತೀಯ ಹೇಗೆ ಎಂಬ ಶಂಕೆ ಹುಟ್ಟುತ್ತದೆ ಇದರ ನಿವಾರಣೆಗಾಗಿ ಈ ಪ್ರಕರಣ ಬಂದಿದೆ ಅಂದರೆ ನಾನು ಪ್ರೀತಿಸುವುದು ನನಗಾಗಿ ಇನ್ನೊಬ್ರಿಗಾಗಿ ಅಲ್ಲ ಅಂತೇಳಿ ಹಾಗಾದರೆ ಇನ್ನೊಬ್ಬರು ಅಂಥೇಳಿ ಒಂದು ಇದೆ ಅಂಥೇಳಿ ಇದರಲ್ಲಿ ಆ ಒಂದು ಸಂಶಯ ಬರ್ತದೆ ಹಾಗಾದರೆ ಇನ್ನೊಂದು ಅಂತ ಉಂಟ ನಾನಲ್ಲದೆ ಅಂಥೇಳಿ ಅದರ ನಿವಾರಣೆಗಾಗಿ ಈ ಪ್ರಕರಣ ಅದ್ವೈತಾನಂದ ಅಂದರೆ ಆತ್ಮನ ಮಾಯಾಶಕ್ತಿಯು ಇಂದ್ರಜಾಲದಂತೆ ಈ ಜಗತ್ತನ್ನು ಕಲ್ಪಿಸಿರುವುದರಿಂದ ಈ ಜಗತ್ತಿಗೆ ಸತ್ಯವಾದ ಅಸ್ತಿತ್ವವಿಲ್ಲ ಕೇವಲ ಇಂದ್ರಜಾಲ ಅದ್ವೈತವೇ ಪರಮಾರ್ಥ ಸ್ಥಿತಿ ಆತ್ಮಾನಂದವು ಅದ್ವಿತೀಯವಾದ ಆತ್ಮಾನಂದವೇ ಸರಿ ಅದೇ ಅದ್ವೈತಾನಂದ ಎಂಬುದರ ಪ್ರತಿಪಾದನೆ ಇಲ್ಲಿದೆ ಹಾಗಾಗಿಯೇ ಪತ್ನಿಗೆ ಪತಿಯಲ್ಲಿಯೂ ಕೂಡ ಆನಂದ ಹೇಗೆ ಪತಿಯಲ್ಲಿ ಇರುವಂಥದ್ದು ಆತ್ಮವೇ ತನ್ನೊಳಗಿರುವ ಆತ್ಮವೇ ಹಾಗಾಗಿ ತನ್ನೊಳಗಿರುವ ಆತ್ಮವನ್ನು ಯಾವಾಗ ಪತ್ನಿ ಪತಿಯಲ್ಲಿ ಕಾಣ್ತಾಳೋ ಆವಾಗ ಪತಿಯು ಕೂಡ ತನ್ನಂತೆಯೇ ಪ್ರಿಯತಮನಾಗ್ತಾನೆ ತಾನು ಎಷ್ಟು ತನಗಿಷ್ಟವೋ ಅಷ್ಟೇ ಇಷ್ಟ ಪತಿಯೂ ಆಗ್ತಾಳೆ ಪತ್ನಿಗೆ ಯಾವಾಗ ತನ್ನಲ್ಲಿರುವ ಆತ್ಮನನ್ನೇ ಅವನೊಳಗೂ ನೋಡಿದಾಗ ಹಾಗೆಯೇ ತನ್ನಲ್ಲಿರುವ ಆತ್ಮವನ್ನು ಇಡಿ ಜಗತ್ತಿನ ಎಲ್ಲದರೊಳಗೆ ನೋಡಿದಾಗ ಈ ಜಗತ್ತೆಲ್ಲವೂ ತಾನೇ ಅಂತೇಳಿ ಅನ್ನಿಸ್ತದೆ ಅಥವಾ ಜಗತ್ತಿನಲ್ಲಿರುವುದೆಲ್ಲವನ್ನೂ ತನ್ನೊಳಗೆ ಕಾಣ್ತಾನೆ ಅಥವಾ ತಾನು ಅದರ ಎಲ್ಲದರೊಳಗೂ ಎಲ್ಲವೂ ಒಂದೇ ತತ್ವ ಇಲ್ಲದರೊಳಗೆ ಇರತಕ್ಕಂಥದ್ದು ಅದೇ ಅದ್ವೈತ ಆನಂದ ಇನ್ನು ಹದಿನಾಲ್ಕು ವಿದ್ಯಾನಂದ ಉಪನಿಷತ್ತು ಮುಂತಾದ ಶಾಸ್ತ್ರಗಳ ಜ್ಞಾನವು ವಿದ್ಯೆ ಅಂತೇಳಿ ಅನ್ನಿಸ್ತದೆ ಇದರಿಂದಾಗುವ ವಿದ್ಯಾನಂದವು ಬುದ್ಧಿವೃತ್ತಿಯ ಪರಿಣಾಮ ವಿಶೇಷ ಅಂತೇಳಿ ಹೇಳಬೋದು ಬುದ್ಧಿಶಕ್ತಿಯ ಬಲದಿಂದ ಅದು ದುಃಖದ ಅಭಾವ ಇಷ್ಟಪ್ರಾಪ್ತಿ ನಾನು ಕೃತಕೃತ್ಯನಾದೆ ಎನ್ನತಕ್ಕಂತಹ ನಂಬಿಕೆ ಪ್ರಾಪ್ಯವಾದದ್ದು ನನಗೆ ದೊರೆಯಿತು ಬೇಕಾದದ್ದು ಪ್ರಾಪ್ತವಾಗಲು ಯೋಗ್ಯವಾದದ್ದು ನನಗೆ ದೊರೆಯಿತು ಪ್ರಾಪ್ಯವಾದದ್ದು ಎಂಬ ವಿಶ್ವಾಸ ಇವು ನಾಲ್ಕು ವಿದ್ಯಾನಂದದ ಪ್ರಭೇದಗಳು ಯಾವುದೆಲ್ಲ ದುಃಖದ ಅಭಾವ ದುಃಖ ಇಲ್ಲದಿರುವಿಕೆ ಇಷ್ಟಪ್ರಾಪ್ತಿ ನಾನು ಕೃತಕೃತ್ಯ ನಾದೆ ಅನ್ನೋದಕ್ಕಂಥ ನಂಬಿಕೆ ನನ್ನ ಬದುಕು ಸಾರ್ಥಕ ಆಯಿತು ಅಂತೇಳಿ ಮಾಡಿದ್ದನ್ನು ಮಾಡಿದೆ ಮಾಡಬೇಕಾದದನ್ನು ಮಾಡಿದೆ ಅಂಥೇಳಿ ಕೃತಕೃತ್ಯ ಕೃತ್ಯ ಅಂದರೆ ಮಾಡಬೇಕಾದದ್ದು ಅದನ್ನು ನಾನು ಕೃತಃ ಮಾಡಿದವನಾದೆ ಅಂತ ಹೇಳುವಂಥ ನಂಬಿಕೆ ಇನ್ನೊಂದು ಪ್ರಾಪ್ಯವಾದದ್ದು ನನಗೆ ದೊರೆಯಿತು ಯಾವುದನ್ನು ನಾವು ಪಡಿಬೇಕೋ ಪ್ರಾಪ್ಯವೋ ನಮಗೆ ಅದು ದೊರೆಯಿತು ಎನ್ನುವಂಥ ವಿಶ್ವಾಸ ಇದು ನಾಲ್ಕು ವಿದ್ಯಾನಂದದ ಪ್ರಭೇದಗಳು ಆತ್ಮನು ಜೀವಾತ್ಮ ಪರಮಾತ್ಮ ಎಂದು ಎರಡು ವಿಧವಾಗಿದ್ದಾನೆ ಸ್ಥೂಲ ದೇಹ ಸೂಕ್ಷ್ಮದೇಹ ಕಾರಣದೇಹಗಳೊಡನೆ ಸೇರಿಕೊಂಡಾಗ ಅವನು ಜೀವಾತ್ಮ ಎನಿಸುತ್ತಾನೆ ಈ ಸ್ಥಿತಿಯಲ್ಲಿರುವ ಆತ್ಮನು ಭೋಕ್ತೃವಾಗಿರ್ತಾನೆ ಭೋಗಿಸುವ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನು ನಾಮರೂಪಗಳನ್ನು ಮಾಯೆಯಿಂದ ಧರಿಸಿ ವಿಶೇಷ ಸ್ವರೂಪನಾಗಿ ಜೀವನಿಗೆ ಭೋಗ್ಯನಾಗಿ ಬಿಡ್ತಾನೆ ಈ ಭೋಗ್ಯವೇ ಜಗತ್ತು ಸಚ್ಚಿದಾನಂದ ಸ್ವರೂಪವಾದ ಜಗತ್ತು ಜಗತ್ತು ನಿಜವಾಗಿ ಸಚ್ಚಿದಾನಂದನೇ ಅವನು ಮಾಯೆಯ ನಾಮರೂಪಗಳನ್ನು ಧರಿಸಿ ಮಾಯೆಯಿಂದ ವಿಶೇಷ ಸ್ವರೂಪನಾಗಿ ಈ ಜೀವಾತ್ಮನಿಗೆ ಭೋಗ್ಯನಾಗಿ ಬಿಡ್ತಾನೆ ಭೋಕ್ತೃವಿಗೆ ಈ ಭೋಗ್ಯವೇ ಜಗತ್ತು ಅದು ಕೂಡ ಆತ್ಮವೇ ಇದು ಕೂಡ ಆತ್ಮವೇ ಜೀವಾತ್ಮನ ಶರೀರತ್ರಯವು ಮಾಯಿಕವಾದದ್ದು ಯಾವುದಲ್ಲ ಸ್ಥೂಲ ಸೂಕ್ಷ್ಮ ಕಾರಣದೇಹಗಳು ಸ್ಥೂಲ ದೇಹ ಅಂದರೆ ಹೊರಗೆ ಕಾಣುವಂಥ ದೇಹ ಸೂಕ್ಷ್ಮ ದೇಹ ಅಂದರೆ ಅದರೊಳಗಿರತಕ್ಕಂಥ ಇಂದ್ರಿಯ ಶಕ್ತಿಗಳು ಕಾರಣದೇಹ ಅಂತೇಳಿ ಹೇಳಿದರೆ ಈ ದೇಹ ಉಂಟಾಗಲಿಕ್ಕೆ ಹಿಂದಿನ ಕರ್ಮಗಳ ಸಂಸ್ಕಾರ ಮೋಟೆ ಹೀಗೆ ಈ ಭೋಗ್ಯವೇ ಜಗತ್ತು ಜೀವಾತ್ಮ ಶರೀರವೂ ಮಾಯಿಕ ಶರೀರತ್ರಯ ಯಾವುದು ಮೂರು ಕೂಡ ಅದು ಮಾಯಿಕವಾದದ್ದು ವಿದ್ಯಾಬಲದಿಂದ ಈ ಶರೀರತ್ರಯವನ್ನು ಭೋಗ್ಯವಾದ ಜಗತ್ತನ್ನು ಅಲ್ಲಗಳಿದು ತಳ್ಳಿ ಹಾಕಿದಾಗ ಭೋಗನೂ ಇರುವುದಿಲ್ಲ ಭೋಗ್ಯವೂ ಇರುವುದಿಲ್ಲ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೊಬ್ಬನೇ ಸತ್ಯವಸ್ತುವಾಗಿ ಉಳಿಯುತ್ತಾನೆ ಆಗ ಅಹಮನ್ನಮ ಅಹಮನ್ನಾದಹ ತೈತಿರೋ ಉಪನಿಷತ್ತು ಮೂರು ಹತ್ತು ಐದು ಎಂಬ ಸಾಮಗಾನ ಹೊರಡುತ್ತದೆ ನಾನೇ ಅನ್ನವು ನಾನೇ ಅನ್ನವನ್ನು ಉಣ್ಣುವವನು ಅಂತ ಹೇಳಿ ಹೇಳುವಂಥದ್ದು ಕೊನೆಯ ಸ್ಥಿತಿಯದು ಅನ್ನ ಯಾವುದು ಅನ್ನವೂ ನಾನೇ ಆ ಅನ್ನವನ್ನು ಉಣ್ಣುವವನೂ ನಾನೇ ಎನ್ನತಕ್ಕಂಥ ಭಾವ ಬರ್ತದೆ ದುಃಖ ಅಭಾವ ದುಃಖ ಇಲ್ಲದಿರುವಂಥದ್ದು ಮುಂತಾದಂತಹ ನಾಲ್ಕು ವಿಧದ ಆನಂದಗಳು ಒಟ್ಟಿಗೆ ಪ್ರಾಪ್ತವಾಗ್ತವೆ ಯಾವಾಗಲ್ಲ ದುಃಖದ ಅಭಾವ ಇಷ್ಟಪ್ರಾಪ್ತಿ ನಾನು ಕೃತಜ್ಞತೆನಾದ ಎನ್ನತಕ್ಕಂಥ ನಂಬಿಕೆ ಪ್ರಾಪ್ತಿವಾದದ್ದು ನನಗೆ ದೊರೆಯುವುದೆ ಎಂಬ ವಿಶ್ವಾಸಿ ನಾಲ್ಕು ಬಗೆಯ ಆನಂದಗಳು ಕೂಡ ವಿದ್ಯಾನಂದದಲ್ಲಿ ಇನ್ನು ವಿಷಯಾನಂದ ವಿದ್ಯಾನಂದ ಅಂದರೆ ಉಪನಿಷತ್ತು ಮುಂತಾದ ವೇದಾಂತ ಶಾಸ್ತ್ರಗಳ ಜ್ಞಾನದಿಂದ ಉಂಟಾಗುವಂಥ ಆನಂದ ಇನ್ನು ವಿಷಯಾನಂದ ಶಬ್ದಸ್ಪರ್ಶಾದಿ ವಿಷಯಗಳ ಸಂಬಂಧದಿಂದ ಜೀವಾತ್ಮನಿಗಾಗುವ ಆನಂದವು ವಿಷಯಾನಂದ ಇದು ಬ್ರಹ್ಮಾನಂದವಲ್ಲವಾದರೂ ಅದರ ಒಂದು ಲೇಷವು ವಿಷಯಾನಂದವೆನಿಸಿದೆ ಏತಸ್ಯ ಮಾತ್ರಾಂ ಉಪಜೀವಂತಿ ಎಂದು ಉಪನಿಷತ್ತು ಹೇಳಿದೆ ಏತಸ ಮಾತ್ರಾಂ ಉಪಜೀವಂತಿ ಮಾತ್ರ ಅಂದರೆ ಇಂದ್ರಿಯ ಆ ಇಂದ್ರಿಯಗಳನ್ನೇ ಆಶ್ರಯಿಸಿರುತ್ತಾರೆ ಅಂತೇಳಿ ಜೀವರು ಲೇಷ ಮಾತ್ರನಾದ ಲೇಷ ಮಾತ್ರವಾದ ವಿಷಯಾನಂದದಿಂದ ಅಖಂಡವಾದ ಬ್ರಹ್ಮಾನಂದ ಸ್ವರೂಪವನ್ನು ಊಹಿಸಿಕೊಳ್ಳಲು ಸಾಧ್ಯವಿದೆ ಈ ವಿಷಯಾನಂದ ಒಂದು ಸ್ವಲ್ಪ ಅಷ್ಟೇ ಅದರಲ್ಲೇ ಎಷ್ಟು ಆನಂದ ನಮಗೆ ಉಂಟಾಗ್ತದೆ ಇಂದ್ರಿಯಗಳಿಂದ ಸಿಗತಕ್ಕಂಥ ಸುಖ ಅದುವೇ ಇಷ್ಟು ಆನಂದವನ್ನು ಉಂಟು ಮಾಡಿದರೆ ಆ ಬ್ರಹ್ಮಾನಂದದ ಲೇಷ ಮಾತ್ರ ಅದು ನಿಜವಾಗಿ ಹಾಗಾದರೆ ಬ್ರಹ್ಮಾನಂದ ಎಷ್ಟು ಆನಂದವನ್ನು ಉಂಟು ಮಾಡಬಹುದು ನಮಗೆ ಬ್ರಹ್ಮಾನಂದ ಅನುಭವ ಆದರೆ ಅಂಥೇಳಿ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಜೀವಾತ್ಮನಿಗೆ ಬ್ರಹ್ಮಾನಂದದ ಒಂದು ಕಣವಾದರೂ ಹೇಗೆ ಅನುಭವಕ್ಕೆ ಬರುತ್ತದೆ ಎಂಬುದರ ವಿವರಣೆ ಈ ಪ್ರಕರಣದಲ್ಲಿ ಇದೆ ಇದಿಷ್ಟು ಪಂಚದಶೆಯಲ್ಲಿರುವ ವಿಚಾರಗಳ ಸಾರ ಇನ್ನು ವೇದಾಂತದಲ್ಲಿ ಉಳಿಯುವ ವಿಚಾರ ಯಾವುದೂ ಇದೆ ಶ್ರೀ ಶಂಕರ ಭಗವತ್ಪಾದರು ಪ್ರಸ್ಥಾನ ಸ್ಥೈಯ ಇತರ ಪ್ರಕರಣ ಗ್ರಂಥಗಳಲ್ಲಿಯೂ ಪ್ರಸಂಗ ಅಲ್ಲಲ್ಲಿ ಸುರಿಸಿದ ದ್ರಾಕ್ಷಾಫಲಗಳನ್ನು ಸಂಗ್ರಹಿಸಿ ತಂದು ದ್ರಾಕ್ಷಾಪಾಕವನ್ನು ತಯಾರಿಸಿಕೊಟ್ಟಿದ್ದಾರೆ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳು ಗೀತೋಪನಿಷತ್ತು ಸೂಕ್ತಿ ಮಧುಬಿಂದುಗಳನ್ನು ಕೂಡಿಸಿ ಅಧ್ಯಾತ್ಮ ರಸಾಯನವನ್ನು ಮಾಡಿ ನೀಡಿದ್ದಾರೆ ತತ್ವಜ್ಞಾನದಿಂದ ಕೃತಾರ್ಥನಾಗಬೇಕೆಂದು ಬಯಸುವ ಮುಮುಕ್ಷುವಿಗೆಯೇ ಈ ಗ್ರಂಥ ಒಂದೇ ಸಾಕು ಮನಸ್ಸಿಗೆ ನಾಟುವಂತೆ ವಿದ್ಯಾರಣ್ಯ ಸ್ವಾಮಿಗಳು ಕೊಡುವ ವಿಪುಲ ದೃಷ್ಟಾಂತಗಳು ಇನ್ನೆಲ್ಲಿಯೂ ದೊರಕುವುದಿಲ್ಲ ಅಂಥೇಳಿ ವಿದ್ವಾನ್ ಮಹಾಮಹೋಪಾಧ್ಯಾಯರಾದಂತಹ ರಂಗನಾಥ್ ಶರ್ಮರು ತಮ್ಮ ಪಂಚದಶಿ ಪ್ರವಚನ ಎಂದಕ್ಕಂತಹ ಕೃತಿಯಲ್ಲಿ ಹೇಳ್ತಾರೆ ಇಷ್ಟಾದರೂ ಪಂಚದಶಿಗೆ ವಿದ್ಯುತ್ ಸಮಾಜದಲ್ಲಿ ಅರ್ಹವಾದ ಸ್ಥಾನ ದೊರಕಿಲ್ಲ ಇದರಲ್ಲಿರುವ ಒಂದು ವಾಕ್ಯವನ್ನು ಉದಾಹರಿಸಿದರೆ ವಿಪಶ್ಚಿದ ಅಪಶ್ಚಿಮರು ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಪಂಚದಶಿಯಲ್ಲಿ ಅವಚ್ಛೇದಕ ಅವಚ್ಛಿನ್ನಗಳು ಹೊರೆ ಹೊರೆಯಾಗಿ ಉರುಳಿಲ್ಲ ಘಟ ಪಟ ಕುಡ್ಯ ಕುಸೂಲ ಕವಾಟಗಳ ಡಬ ಇಲ್ಲಿ ಇಲ್ಲ ವಿಪಶ್ಚಿತ್ ಅಪಶ್ಚಿಮರು ಅಂದರೆ ವಿಪಶ್ಚಿ ಜ್ಞಾನಿ ವಿಪಶ್ಚಿತ್ ಅಪಶ್ಚಿಮ ಅಂದರೆ ಪಶ್ಚಿಮದವರು ಅಲ್ಲ ಅಪಶ್ಚಿಮದವರು ಅಂದರೆ ಪೂರ್ವರು ಪೌರ್ವರು ಹಿಂದಿನ ಜ್ಞಾನಿಗಳು ಅದನ್ನು ಗಣನೆಗೆ ತೆಕ್ಕಿಲ್ಲ ಅದಕ್ಕಿಂತಲೂ ಹಿಂದಿನ ತೆಕ್ಕೊಂಡಿದ್ದಾರೆ ಭಾಷೆ ಶಂಕರಾದಿಗಳ ಭಾಷ್ಯವನ್ನು ಮಾತ್ರ ಇದನ್ನು ಪಂಚದರ್ಶಿಯನ್ನು ವಿದ್ಯುತ್ ಸಮಾಜದಲ್ಲಿ ಇನ್ನೂ ಹೆಚ್ಚು ತಗೊಂಡಿಲ್ಲ ಅಂತ ಹೇಳ್ತಾರೆ ಅವರು ಪ್ರಮಾಣವಾಗಿ ಹೆಚ್ಚಿನ ವಾದವಿವಾದಗಳಿಗೆ ತೊಡಗದೆ ವೇದಾಂತ ಶಾಸ್ತ್ರ ಸಿದ್ಧಾಂತವನ್ನು ಸ್ಫುಟವಾಗಿ ತಿಳಿಯುವ ಇಚ್ಛೆ ಯಾರಿಗುಂಟೋ ಅವರಿಗೆ ಅತ್ಯಂತ ಉಪಯುಕ್ತವಾದದ್ದು ಈ ಪಂಚದರ್ಶಿ ಗ್ರಂಥ ಇದು ಕನ್ನಡಿಗರಿಗೆ ನೆರವಾಗಬೇಕು ಎನ್ನುವ ಉದ್ದೇಶದಿಂದ ಕನ್ನಡಕ್ಕೆ ಅನುವಾದಿಸಬೇಕೆಂಬಂಥ ಅಪೇಕ್ಷೆ ಬಂತು ಇವರು ವಿದ್ವಾನ್ ಮಹಾಮಹೋಪಾಧ್ಯಾಯ ರಂಗನಾಥ್ ಚರ್ಮ್ ಹೇಳ್ತಾರೆ ಹೀಗೆ ಅಂಥ ಒಂದು ಕೃತಿಯ ಆಧಾರದಲ್ಲಿ ನಾವು ಈ ಒಂದು ಪಂಚದಶಿಯನ್ನು ಪ್ರವೇಶ ಮಾಡೋಣ ಮೊದಲಿಗೆ ವಿವೇಕ ಪಂಚಕ ಅದರಲ್ಲಿ ತತ್ವ ವಿವೇಕ ಪ್ರಕರಣ ಪಂಚದಶಿಯು ಶ್ರೀ ವಿದ್ಯಾರಣ್ಯ ಸ್ವಾಮಿಗಳಿಂದ ವಿರಚಿತವಾದ ವೇದಾಂತ ಗ್ರಂಥ ಶ್ರೀ ಶಂಕರ ಭಗವತ್ಪಾದರ ನಂತರ ಅನಂತರ ಇವರು ವೈದಿಕ ಧರ್ಮರಕ್ಷಣೆಗಾಗಿ ಶ್ರಮಿಸಿದ ಮಹಾಪುರುಷರಲ್ಲಿ ಅಗ್ರಗಣ್ಯರು ಶ್ರೀ ವಿದ್ಯಾರಣ್ಯ ಮುನಿಗಳೆಂದು ಮುನಿ ಶಬ್ದದಿಂದಲೂ ಗೌರವವನ್ನು ಪಡೆದಂಥ ತಪಸ್ವಿಗಳು ಶ್ರೀ ಶೃಂಗೇರಿ ಶಾರದಾ ಜಗದ್ಗುರು ಪೀಠದಲ್ಲಿ ವಿರಾಜಿಸಿದವರು ಈಗ ಈ ಗ್ರಂಥ ಪಂಚದಶಿ ಗ್ರಂಥದಲ್ಲಿ ವಿವೇಕ ದೀಪ ಮತ್ತು ಆನಂದ ಎನ್ನತಕ್ಕಂಥ ಮೂರು ವಿಭಾಗಗಳಿದ್ದು ಒಂದೊಂದು ವಿಭಾಗದಲ್ಲಿ ಐದೈದು ಪ್ರಕರಣಗಳಿವೆ ಒಟ್ಟು ಹದಿನೈದು ಪ್ರಕರಣಗಳಿರುವುದರಿಂದ ಈ ಕೃತಿಗೆ ಪಂಚದಶಿ ಅಂತ ಹೇಳಿ ಮೊದಲನೇದಾಗಿ ತತ್ವವಿ ತತ್ವ ವಿವೇಕ ಪ್ರಕರಣ ವಿವೇಕ ಪಂಚಕ ಅದರಲ್ಲಿ ತತ್ವ ವಿವೇಕ ಪ್ರಕರಣ ಮೊದಲನೆಯದು ನಮ್ಮ ಶ್ರೀ ಶಂಕರಾನಂದ ಗುರುಪಾದಾಂಬು ಜನ್ಮನೆ ಸವಿಲಾಸ ಮಹಾಮೋಹಗ್ರಾಹ ಗ್ರಾಸೈಕ ಕರ್ಮಣೇ ಗ್ರಂಥಾರಂಭದಲ್ಲಿ ಮಂಗಳ ಅರ್ಥವಾಗಿ ನಮ್ಮ ತಮ್ಮ ಗುರುಗಳಾದಂಥ ಶ್ರೀ ಶಂಕರಾನಂದ ಸ್ವಾಮಿಗಳಿಗೆ ಅರ್ಪಿಸಿದ ಪ್ರಣಾಮ ಇದು ಶ್ರೀ ಶಂಕರಾನಂದ ಗುರುಗಳ ಪಾದಕಮಲಕ್ಕೆ ನಮಸ್ಕಾರ ನಮಃ ಶ್ರೀ ಶಂಕರಾನಂದ ಗುರು ಪಾದಾಂಬುಜನ್ಮನಿ ಪಾದಾಂಬುಜನ್ಮ ಅಂದರೆ ಅಂಬುಜನ್ಮ ಅಂದರೆ ಯಾವುದು ನೀರಿನಲ್ಲಿ ಹುಟ್ಟಿದ ಅಂಬುಜ ಅಂತ ಹೇಳ್ತೇವಲ್ಲ ಅದೇ ತಾವರೆ ಪಾದವೆಂಬ ಅಂಬುಜನ್ಮ ಅಂದರೆ ಪಾದಕಮಲ ಅಂತೇಳಿ ಶಂಕರಾನಂದ ಸ್ವಾಮಿಗಳ ಪಾದಕಮಲಕ್ಕೆ ನಮಸ್ಕಾರ ಪಾದಕಮಲ ಎಂತಹದ್ದು ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣಿ ತನ್ನ ವಿಲಾಸ ಪ್ರಪಂಚದಿಂದ ಸಹಿತವಾದಂತಹ ಯಾವ ಮಹತ್ತರವಾದ ಅಜ್ಞಾನವುಂಟೋ ಸವಿಲಾಸ ಮಹಾಮೋಹ ಗ್ರಾಹ ಅಜ್ಞಾ ಆ ಅಜ್ಞಾನವೆಂಬ ಗ್ರಾಹ ಅಂದರೆ ಮೊಸಳೆ ಮೊಸಳೆಯನ್ನು ಗ್ರಾಸೈಕ ಕರ್ಮಣಿ ನುಂಗಿ ಹಾಕುವ ಕಾರ್ಯದಲ್ಲಿ ಸದಾ ತೊಡಗಿರತಕ್ಕಂಥದ್ದು ಯಾವುದು ಇವರ ಚರಣ ಕಮಲ ಗುರುಗಳ ಅಜ್ಞಾನವೆಂಬ ಮೊಸಳೆಯನ್ನೇ ನುಂಗಿ ಹಾಕತಕ್ಕಂತಹ ಒಂದೇ ಒಂದು ಕರ್ಮದಲ್ಲಿ ತೊಡಗಿದೆ ಸದಾ ಯಾವಾಗಲೂ ಅಂಥೇಳಿ ಇಲ್ಲಿ ಶ್ರೀ ಅಂತ ಹೇಳಿದರೆ ಏನು ಶ್ರೀ ಶಂಕರಾನಂದ ಗುರು ಪಾದಾಂಬು ಜನ್ಮನಿ ಅಂತ ಹೇಳಿದರೆ ರುಚ ಸಾಮಾನ್ಯ ಯಜೂಂಶಿ ಸಾಹಿ ಶ್ರೀರಮೃತಾಸತಾಂ ಚೈತ್ರಿಯ ಸ್ವಾಮಿ ಹೇಳ್ತದೆ ವೇದ ವೇದಾರ್ಥ ಜ್ಞಾನ ಅಂಥೇಳಿ ಅರ್ಥ ಶ್ರೀ ಅಂತ ಹೇಳಿದರೆ ರುಚಃ ಸಾಮಾನ್ಯ ಯಜೂಂಶಿ ಋಚ್ ಸಾಮಗಳು ಯಜಸ್ಸುಗಳು ಸಾಮನ್ ರುಕ್ ಯಜಸ್ ಇದು ಮೂರೇ ರೀತಿಯ ಮಂತ್ರಗಳು ಇರತಕ್ಕಂಥದ್ದು ವೇದಗಳು ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಅಥ್ವೇದ ಅದರಲ್ಲಿರುವ ಮಂತ್ರಗಳ ಸ್ವರೂಪ ಒಂದೋ ಪದ್ಯಾತ್ಮಕ ಛಂದೋಬದ್ಧವಾದ ಋಕ್ಕುಗಳು ಇಲ್ಲ ಗದ್ಯಾತ್ಮಕ ಛಂದಸ್ಸಿಲ್ಲದ ಯಜಸ್ಸುಗಳು ಇಲ್ಲ ಗೇಯ ಪ್ರಧಾನವಾದ ಸಂಗೀತ ಪ್ರಧಾನವಾದ ಸಾಮನ್ ಮಂತ್ರಗಳು ಈ ರೀತಿ ಮೂರು ರೀತಿಯಾದಂಥ ಮಂತ್ರಗಳು ಇರತಕ್ಕಂಥದ್ದು ವೇದಗಳಲ್ಲಿ ಅದೇ ಶ್ರೀಹಿ ಅಮೃತ ಸತಾಂ ಸಜ್ಜನರಿಗೆ ಅದೇ ಸಂಪತ್ತು ಶ್ರೀ ಅಮೃತ ಪ್ರಾಯವಾದದ್ದು ಅಂತೇಳಿ ವೇದ ಹೇಳ್ತದೆ ವೇದ ವೇದಾತ್ಸ ಜ್ಞಾನ ಅಂತೇಳಿ ಅರ್ಹ ಶ್ರೀ ಅಂತೇಳಿದೆ ಇದರಿಂದ ಕೂಡಿದವರು ಶಂಕರಾನಂದ ಗುರುಗಳು ಶ್ರೀ ಶಂಕರನೆಂಬ ಆನಂದ ಸ್ವರೂಪದ ಗುರುಗಳು ಶಂಕರ ಇದು ಈಶ್ವರನಿಗೂ ಅನ್ವಯಿಸ್ತದೆ ಆತನು ಬ್ರಹ್ಮನೇ ಮೊದಲಾದವರಿಗೂ ಗುರುವಾಗಿ ಲೋಕಗುರು ಎನಿಸಿದ್ದಾನೆ ದೃಷ್ಟಿಕರ್ತನಾದ ಬ್ರಹ್ಮನಿಗೆ ಪರಬ್ರಹ್ಮ ಗುರುವಾಗಿರ್ತಾನೆ ಅಥವಾ ಪರಮೇಶ್ವರ ಪೂರ್ವೇಶಾಮಿ ಗುರು ಕಾಲೇನಾ ಕಾಲೇನವೇದಾತ್ ಕಾಲೇನ ಅನವಚ್ಛೇದಾತ್ ಎಂದು ಯೋಗಸೂತ್ರವು ಹೇಳಿದೆ ಯೋಗಸೂತ್ರ ಒಂದು ಇಪ್ಪತ್ತಾರು ಪೂರ್ವೇಶಾಮಿ ಗುರುಹು ಕಾಲೇನ ಅನವಚ್ಛೇದಾತ್ ಶ್ರೀ ಶಂಕರಾನಂದ ಸ್ವಾಮಿಗಳಿಗೂ ಈಶ್ವರನಿಗೂ ಅಭೇದವೆಂದು ಇದರಿಂದ ವ್ಯಕ್ತವಾಗ್ತದೆ ಶ್ರೀ ಶಂಕರಾನಂದ ಸ್ವಾಮಿಗಳು ಬ್ರಹ್ಮಜ್ಞಾನಿಗಳು ಹಾಗೆ ಬ್ರಹ್ಮಜ್ಞಾನಿಗೂ ಈಶ್ವರನಿಗೂ ಭೇದ ಬ್ರಹ್ಮನಿಗೂ ಭೇದ ಇಲ್ಲ ಅಂತ ಪರಬ್ರಹ್ಮಕ್ಕೂ ಬ್ರಹ್ಮವೇದ ಬ್ರಹ್ಮ ಇವ ಬಹುತೆ ಮುಂಡಗೋಪನಿಷತ್ತು ಮೂರು ಎರಡು ಒಂಬತ್ತು ಇದು ಆಧಾರ ಇದಕ್ಕೆ ಪ್ರಶ್ತಿ ವಾಕ್ಯದಂತೆ ಬ್ರಹ್ಮಜ್ಞಾನಿ ಬ್ರಹ್ಮವೆಂದೇ ತಿಳಿಯತಕ್ಕದ್ದು ಶ್ಲೋಕದಲ್ಲಿರುವ ಪಾದಾಂಬು ಜನ್ಮ ಎಂಬುದರ ಅರ್ಥ ಪಾದಕಮಲ ಅಂಥೇಳಿ ಪಾದಾಂಬು ಜನ್ಮ ಪಾದ ಅಂಬು ಜನ್ಮ ಪಾದಾಂಬು ಅಲ್ಲ ಪಾದದಲ್ಲಿರುವ ನೀರು ಉಂಟೆ ಅಂಬು ಜನ್ಮ ಅಂದರೆ ಕಮಲ ಪಾದ ಅಂದರೆ ಪಾದ ಪಾದ ಕಮಲ ಅಂತೇಳಿ ಇದಕ್ಕೆ ಎರಡು ಅರ್ಥಗಳನ್ನು ಹೇಳ್ಬೋದು ಪಾದವೇ ಕಮಲ ಅಂಥೇಳಿ ಒಂದು ರೂಪಕ ಈ ಪಕ್ಷದಲ್ಲಿ ಅದು ರೂಪಕಾಲಂಕಾರ ಅದು ಉಪಮಾನ ಉಪಮೇಯೋ ಅಭೇದ ರೂಪಕಮಲ ಉಪಮಾನಕ್ಕೂ ಉಪಮೇಯಕ್ಕೂ ಹೋಲಿಕೆಗೂ ಹೋಲಿಸತಕ್ಕಂತಹ ಹೋಲಿಸಲು ಇರತಕ್ಕಂತಹ ವಸ್ತುವಿಗೂ ಎರಡಕ್ಕೂ ಅಭೇದವನ್ನು ಹೇಳಿದೆ ಭೇದವೇ ಅಂತ ಹೇಳಿದರೆ ಅದು ರೂಪಕಾಲಂಕಾರ ಆಗ್ತದೆ ಪಾದವೇ ಕಮಲ ಅಂತೇಳಿ ಈ ಪಕ್ಷದಲ್ಲಿ ಪಾದವನ್ನು ಕಮಲವೆಂದೇ ತಿಳಿಯಬೇಕು ಕಮಲವು ಅಜ್ಞಾನವೆಂಬ ಮೊಸಳೆಯನ್ನು ನುಂಗರಾರದು ಆದ್ದರಿಂದ ಮತ್ತೆ ಕಮಲವನ್ನು ಪಾದವನ್ನಾಗ್ಯವು ಮೊಸಳೆಯನ್ನು ಅಜ್ಞಾನವನ್ನಾಗಿಯೂ ಪರಿಣಮಿಸಿಕೊಳ್ಳಬೇಕು ಕಮಲವನ್ನು ಮತ್ತೆ ಪಾದವನ್ನಾಗಿ ತಿಳಿಯಬೇಕಾಗ್ತದೆ ಮೊಸಳೆಯನ್ನು ಅಜ್ಞಾನವನ್ನಾಗಿ ಪರಿಣಮಿಸಿಕೊಳ್ಬೇಕು ಗುರುಪಾದವು ಸೇವೆ ಮಾಡುವ ಶಿಷ್ಯನ ಅಜ್ಞಾನವನ್ನು ಹೋಗಲಾಡಿಸಲು ಸಮರ್ಥವಾಗಿದೆ ಹೀಗೆ ಪರಿಣಾಮಗೊಳಿಸಿಕೊಳ್ಳಬೇಕಾದ್ದರಿಂದ ಇದಕ್ಕೆ ಪರಿಣಾಮ ಪರಿಣಾಮಾಲಂಕಾರ ಅಂತಲೂ ಕೂಡ ಹೇಳ್ತಾರೆ ಇನ್ನು ಎರಡನೇ ದೃಷ್ಟಿಯಲ್ಲಿ ಕಮಲದಂತಿರುವ ಪಾದ ಅಂತೇಳಿ ಅರ್ಥೈಸ್ಬೋದು ಉಪಮಾಲಂಕಾರ ಉಪಮಾ ಯ ಸಾಧೃಶ್ಯ ಲಕ್ಷ್ಮೀರುಲ್ಲಸತಿ ದುಯೋ ಇದರ ಲಕ್ಷಣ ಉಪಮಾನೋಪಮೆಯೋಃ ಅಭೇದ ರುಪಕಂ ರುಪಕದ ಲಕ್ಷಣ ಅದು ಇದು ಉಪಮಾ ಯೃಶ್ಯ ಲಕ್ಷ್ಮೀ ಉಲ್ಲಸತಿ ದ್ವಯೋ ಎರಡು ವಸ್ತುಗಳ ನಡುವೆ ಸಾದೃಶ್ಯಲಕ್ಷ್ಮೀ ಯಾವುದೋ ಒಂದು ಸಹಜ ಸಮಾನ ಧರ್ಮ ಯಾವುದಿದೆ ಆವಾಗ ಅದು ಉಪಮಾಲಂಕಾರ ಅಂತೇಳಿ ಅನ್ನಿಸ್ತದೆ ಉಪಮಾ ಯತ್ರ ಸಾದೃಶ್ಯಲಕ್ಷ್ಮೀ ಉಲ್ಲಸತಿ ದ್ವಯೋ ಎರಡರ ನಡುವೆ ಕಂಡು ಬರ್ತದೆ ಸಾಮಾನ್ಯ ಧರ್ಮ ಈಗ ಮುಖಚಂದ್ರೋ ವಿರಜತೆ ಅಂತ ಹೇಳಿ ಹೇಳಿದಾಗೆ ಮುಖಂಚಂದ್ರವ ಸುಂದರ ಮುಖವು ಚಂದ್ರನಂತೆ ಸುಂದರವಾಗಿದೆ ಅಲ್ಲಿ ಸೌಂದರ್ಯ ಎನ್ನತಕ್ಕಂಥದ್ದು ಸಾ ಸಾಧಾರಣ ಧರ್ಮ ಆ ಎರಡಕ್ಕೆ ಯಾವುದಕ್ಕೆಲ್ಲ ಮುಖಕ್ಕೂ ಚಂದ್ರನಿಗೂ ಹಾಗೆ ಅಂತಹ ಧರ್ಮ ಸಾಮಾನ್ಯ ಗುಣಧರ್ಮ ಯಾವುದು ಎರಡು ವಸ್ತುಗಳಲ್ಲಿದೆಯೋ ಹೋಲಿಸಲ್ಪಡ್ತಕ್ಕಂಥದ್ದು ಮತ್ತು ಹೋಲಿಕೆ ಈ ಎರಡರಲ್ಲಿ ಆವಾಗ ಅಲ್ಲಿ ಉಪಮ ಅಲಂಕಾರ ತೋರಿ ಬರ್ತದೆ ಉಪಮ ಎತ್ತರ ಸಾದೃಶ್ಯ ಲಕ್ಷ್ಮೀ ಸಾದೃಶ್ಯವಾದ ಐಶ್ವರ್ಯ ಸಿರಿ ಸಂಪತ್ತು ಉಲ್ಲಸತಿ ಉಲ್ಲಾಸವಾಗಿ ತೋರ್ತದೋ ತೋರಿ ಬರ್ತದೋ ಎರಡರಲ್ಲಿ ದ್ವಯೋಹು ಅದು ಉಪಮಾಲಂಕಾರ ಅಂತ ಹೇಳಿ ಹೀಗೆ ಕಮಲದಂತಿರುವ ಪಾದ ಅಂತೇಳಿ ಅರ್ಥೈಸಬಹುದು ಆಗ ಪಾದವೇ ಮುಖ್ಯ ಅರ್ಥವಾಗ್ತದೆ ಇದು ಉಪಮಾನಂಕಾರ ಹೀಗೆ ಮೊಸಳೆಯಂತಿರುವ ಅಜ್ಞಾನ ಎಂದು ವಿಗ್ರಹವನ್ನು ಮಾಡಿದರೆ ಅಜ್ಞಾನವು ಮುಖ್ಯ ಅರ್ಥವಾಗ್ತದೆ ಹೀಗೆ ಗುರುಪಾದವು ಅಜ್ಞಾನವನ್ನು ಹೋಗಲಾಡಿಸ್ತದೆ ಎಂಬುದು ಸ್ಪಷ್ಟವಾಗಿಯೇ ಆಗ್ತದೆ ಇದು ಎರಡನೇ ದೃಷ್ಟಿ ಇದು ಒಂದನೇ ಶ್ಲೋಕದ ಅರ್ಥ ತತ್ವವಿವೇಕ ಪ್ರಕರಣದಲ್ಲಿ ನಮಃ ಶ್ರೀ ಶಂಕರಾನಂದಗುರು ಪಾದಾಂಬು ಜನ್ಮನಿ ಸವಿಲಾಸ ಮಹಾಮೋಹ್ರಾಹಗ್ರಾಸೈಕರ್ಮಣೀ ಅಂಥೇಳಿ ಈಗ ಎರಡನೇ ಶ್ಲೋಕ ತತ್ಪಾದಂಬದ್ವಂದ್ವಸೇವಾ ನಿರ್ಮಲಜೇತಸಾಂ सुखबोधय तवेको विधीये तत्दुहद्दे निर्मल चेत सुखबोध अय विधीये तर पादाबुर अंत अंदर पाद कम ಮನುಷ್ಯನು ಹಿಂದಿನ ನಾನಾ ಜನ್ಮಗಳಲ್ಲಿ ಮಾಡಿದಂತಹ ಕರ್ಮಗಳಿಂದ ಇದನ್ನು ನಾವು ನೇರ ಅರ್ಥ ಹೇಳುವುದಿದರೆ ತತ್ ಪಾದಾಂಬುರುಹ ದ್ವಂದ್ವ ಸೇವಾ ನಿರ್ಮಲ ಚೇತಸ್ಸ ಆ ಗುರು ಪಾದಾಂಬುರಹ ಅಥವಾ ಪಾದ ದ್ವಂದ್ವ ಎರಡು ಯಾವುದಿದೆ ಅದರ ಸೇವಾ ನಿರತವಾಗಿರತಕ್ಕಂತಹ ನಿರ್ಮಲ ಚೇತಸ್ಸು ಅವರಿಗೆ ಯಾಕೆ ಗುರು ಸೇವೆ ಮಾಡಬೇಕು ಅಂತೇಳಿ ಬುದ್ಧಿ ಬರಬೇಕಿದ್ದರೆ ಮನಸ್ಸು ಅಂಥಕರಣ ನಿರ್ಮಲವಾಗಬೇಕು ಆವಾಗ ಮಾತ್ರ ಬರ್ತದೆ ಸುಖಬೋಧ ಎಂಥವರಿಗೆ ಸುಖ ಉಂಟಾಗಲಿಕ್ಕಾಗಿ ಅಥವಾ ಸುಲಭವಾಗಿ ಅರ್ಥ ಆಗಲಿಕ್ಕಾಗಿ ಸುಖಬೋಧ ತಿಳುವಳಿಕೆಗಾಗಿ ಸುಲಭವಾಗಿ ತತ್ವಸ ವಿವೇಕ ಅಯಂ ವಿಧೀಯತೆ ತತ್ವ ವಿವೇಕ ಪ್ರಕರಣ ಇದು ವಿಧೀಯತೆ ವಿಧಿಸಲ್ಪಡ್ತದೆ ಅಥವಾ ಹೇಳಲ್ಪಡ್ತದೆ ಗುರುಚರಣ ದ್ವಂದ್ವಗಳನ್ನು ಸೇವೆ ಮಾಡ್ತಾ ಇರತಕ್ಕಂಥ ನಿರ್ಮಲ ಚಿತ್ತವುಳ್ಳವರಿಗೆ ನಿರ್ಮಲ ಅಂತಃಕರಣವುಳ್ಳವರಿಗೆ ಸುಲಭವಾಗಿ ತತ್ವವು ಅರ್ಥ ಆಗಲಿಕ್ಕಾಗಿ ಅರ್ಥ ಆಗಲಿಕ್ಕೋಸ್ಕರವಾಗಿ ತತ್ವ ವಿವೇಚನೆಯನ್ನು ತತ್ವ ವಿವೇಕ ಎನ್ನುತಕ್ಕಂಥ ಈ ಪ್ರಕರಣನ ಹೇಳುತ್ತದೆ ಅಂತೇಳಿ ಹೇಳ್ತಾರೆ ಮನುಷ್ಯನು ಹಿಂದಿನ ನಾನಾ ಜನ್ಮಗಳಲ್ಲಿ ಮಾಡಿದ ಕರ್ಮಗಳಿಂದ ಆತನ ಅಂತಃಕರಣದಲ್ಲಿ ಕಾಮಕ್ರೋಧ ದ್ವೇಷಮೋಧ ಅದು ಸಂಸ್ಕಾರ ರೂಪದಿಂದ ತುಂಬಿಕೊಂಡಿರುತ್ತದೆ ಅವುಗಳಿಂದ ಅಂತಃಕರಣವು ಕೊಳೆಯಿಂದ ತುಂಬಿದ ನೀರಿನಂತೆ ಅಥವಾ ಕನ್ನಡಿಯಂತೆ ಮಲಿನವಾಗಿರ್ತದೆ ಕೊಳೆಯಾದ ನೀರಿನಲ್ಲಿ ಆಗಲಿ ಕನ್ನಡಿಯದಾಗಲಿ ಪ್ರತಿಬಿಂಬವೂ ಮೂಡುವುದಿಲ್ಲ ಅಂತೆಯೇ ಮಲಿನವಾದ ಅಂಥಕರಣದಲ್ಲಿ ಗುರು ಉಪದೇಶವು ಪ್ರತಿಬಿಂಬಿಸುವುದಿಲ್ಲ ಯಾರು ಶ್ರದ್ಧೆಯಿಂದ ಗುರು ಶುಶ್ರೂಷಿಯನ್ನು ಮಾಡ್ತಾರೋ ಅವರ ಅಂಥಕರಣವನ್ನು ಹಿಂದಿನ ಮಲಿನ ಸಂಸ್ಕಾರಗಳನ್ನು ದೂರ ಮಾಡಿ ನಿರ್ಮಲವಾಗ್ತದೆ ಹೀಗೆ ಅಂಥಕರಣವು ನಿರ್ಮಲವಾದವರಿಗೆ ಮುಂದೆ ಹೇಳುವ ತತ್ವ ಬೇಕು ಸುಲಭವಾಗಿ ತತ್ವವೆಂದರೆ ಸರ್ವದಾ ಸತ್ಯವಾಗಿರತಕ್ಕದ್ದು ಅದು ಅಖಂಡ ಪ್ರಮಾನಂದ ಸ್ವರೂಪವಾದ ಆತ್ಮ ಜನರು ಆತ್ಮನು ಯಾರೆಂಬುದನ್ನು ಅರಿಯದೆ ದೇಹೇಂದ್ರಿಯಾದಿಗಳನ್ನು ಸೇರಿಸಿ ಕಲಬಲಕೆ ಮಾಡಿಕೊಂಡು ತೊರಳುತ್ತಾ ಇದ್ದಾರೆ ನಾನು ನಾನು ಅಂತೇಳಿ ಈ ಆತ್ಮನಿಂದ ದೇಹೇಂದ್ರಿಯಾದಿಗಳನ್ನು ಪೃಥಕ್ಕರಿಸುವುದು ವ್ಯತ್ಯಾಸ ಅದು ಬೇರೆ ಇದು ಬೇರೆ ಅಂತೇಳಿ ಹೇಳುವಂಥದ್ದೇ ವಿವೇಕ ವಿವೇಕವೇ ವಿವೇಚನೆ ಹೀಗೆ ವಿವೇಚನೆ ಮಾಡಿದಾಗ ಆತ್ಮನು ಯಾರೆಂಬುದು ಸ್ಪಷ್ಟವಾಗ್ತದೆ ಅಂತೇಳಿ ಈ ಒಂದು ಶ್ಲೋಕದ ತಾತ್ಪರ್ಯ ಈ ರೀತಿ ಸುಲಭವಾಗಿ ಅರ್ಥ ಆಗಲಿಕ್ಕೋಸ್ಕರವಾಗಿ ಈ ತತ್ವ ವಿವೇಕವು ಹೇಳಲ್ಪಡ್ತದೆ ಅಂತೇಳಿ ಹೇಳ್ತಾರೆ ಎರಡನೇ ಶ್ಲೋಕದಲ್ಲಿ ಇನ್ನು ಮೂರನೇ ಶ್ಲೋಕ ಶಬ್ದಸ್ಪರ್ಶಾ ವೆದ್ಯ ವೈಚಿತ್ರ್ಯ ಜಾಗರೆ ಪೃಥಕ್ ತೋ ವಿಭಕ್ತಯ ತ್ಯೂಪ್ಯಾ ಭಿ ಶಸ್ಪರ್ಶಾ ವೇದಿಯ ವೈಚಿತ್ರ ಅಥ್ ಜಾಗರೇ ಪೃಥಕ್ ಅಂದರೆ ಈ ಎಚ್ಚರದ ಅವಸ್ಥೆಯಲ್ಲಿ ವೈಚಿತ್ರ್ಯ ವಿಚಿತ್ರದಿಂದಾಗಿ ವಿಚಿತ್ರದ ಸ್ವಭಾವ ಜಗತ್ತಿನ ಸೃಷ್ಟಿಯ ವಿಚಿತ್ರ ಸ್ವಭಾವದಿಂದಾಗಿ ಶಬ್ದಸ್ಪರ್ಶಾದಿಗಳು ತಿಳಿದು ಬರ್ತದೆ ಇಂದ್ರಿಯಗಳ ಗುಣವಿಶೇಷಗಳಿಂದಾಗಿ ಪೃಥಕ್ ಬೇರೆ ಬೇರೆಯಾಗಿ ತತ್ೋ ವಿಭಕ್ತ ಅವಿಭಕ್ತ ಅದಕ್ಕಿಂತ ಅಥವಾ ಅದಕ್ಕಿಂತ ತೋ ತತ್ಮಿತ್ ಆ ತತ್ವಾಚ್ಯವಾದಂತಹ ಸಂಯತ್ ಅಥವಾ ಆತ್ಮ ಸಂಯಂದರೆ ಆತ್ಮ ಸಂವಿಧ್ಯ ರೂಪ್ಯಾತ್ ಆತ್ಮದ ಏಕರು ಭಿಧ್ಯತೆ ತೋ ಅದು ಏಕರೂಪವಾದ್ದರಿಂದ ಅದು ತುಂಡಾಗುವುದಿಲ್ಲ ಭೇದವಾಗುವುದಿಲ್ಲ ಯಾವುದು ಆತ್ಮ ಎನ್ನತಕ್ಕಂಥದ್ದು ಆದರೆ ಈ ಮಾಯಾಮಯವಾದ ಜಗತ್ತು ಬೇರೆ ಬೇರೆಯಾಗಿ ನಮಗೆ ತೋರಿ ಬರ್ತದೆ ಶಬ್ದ ಸ್ಪರ್ಶಾದಿಗಳ ಮೂಲಕವಾಗಿ ಹೊರತು ನಿಜವಾಗಿ ಪಾರಮಾರ್ಥಿಕವಾಗಿ ಈ ಆತ್ಮನು ಬೇರೆ ಬೇರೆಯಾಗಿಲ್ಲ ಅಖಂಡ ಒಂದೇ ಆಗಿದ್ದಾನೆ ಅಂತೇಳಿ ಈ ಮೂರನೇ ಶ್ಲೋಕ ಹೇಳ್ತಾ ಇದೆ ಮನುಷ್ಯನಿಗೆ ಶ್ರೋತ್ರ ಕಿವಿ ತ್ವಕ ಚರ್ಮ ನೇತ್ರ ಕಣ್ಣು ಜಿಹ್ವಾ ನಾಲಿಗೆ ಘ್ರಾಣ ಅಥವಾ ನಾಸಿಕ ಮೂಗು ಎಂಬ ಐದು ಜ್ಞಾನೇಂದ್ರಿಯಗಳಿವೆ ಈ ಪಂಚಜ್ಞಾನೇಂದ್ರಿಯಗಳು ಶಬ್ದಸ್ಪರ್ಶ ರೂಪದ ಸಗಂಧ ಎಂಬ ಐದು ವಿಷಯಗಳನ್ನು ಕ್ರಮವಾಗಿ ತಿಳಿಸ್ತವೆ ಶ್ರೋತ್ರ ತ್ವಕ್ ನೇತ್ರ ಜಿಹ್ವಾ ಘ್ರಾಣ ಎನ್ನು ಐದು ಪಂಚೇಂದ್ರಿಯಗಳು ಶಬ್ದ ಸ್ಪರ್ಶ ರೂಪದ ಸಗಂಧಾದಿ ಐದು ವಿಷಯಗಳನ್ನು ಕ್ರಮವಾಗಿ ತಿಳಿಸ್ತವೆ ಕಿವಿಗೆ ಶಬ್ದ ವಿಷಯ ಚರ್ಮಕ್ಕೆ ಸ್ಪರ್ಶ ಕಣ್ಣಿಗೆ ರೂಪ ನಾಲಿಗೆ ರಸ ರುಚಿ ಮುಗಿ ಗಂಧ ಆ ಧ್ರಾಣ ಹೀಗೆ ಕಣ್ಣಿಗೆ ಕಾಣಿಸುವ ಕಿವಿ ಮೊದಲಾದವೇ ಇಂದ್ರಿಯಗಳಲ್ಲ ಅವು ಇಂದ್ರಿಯಗಳಿಗಿರುವ ಗೋಳಕಗಳಷ್ಟೇ ಇಂದ್ ಅವುಗಳಲ್ಲಿರುವ ಇಂದ್ರಿಯಗಳು ಸೂಕ್ಷ್ಮವಾದಂಥವುಗಳು ಇಂದ್ರಿಯ ಶಕ್ತಿ ಅನ್ನೋತಕ್ಕಂಥದ್ದು ಅವುಗಳನ್ನೇ ಶ್ರೋತ್ರಿಂದ್ರಿಯ ತ್ವಗೇಂದ್ರಿಯ ಇತ್ಯಾದಿ ಹೆಸರು ಕಂಡು ವಿವರಿಸ್ತೇವೆ ಈ ಇಂದ್ರಿಯಗಳಿಂದ ಶಬ್ದ ಸ್ಪರ್ಶ ಮೊದಲಾದವನ್ನು ಗ್ರಹಿಸ್ತೇವೆ ಈ ಜ್ಞಾನೇಂದ್ರಿಯಗಳಿಂದ ಶಬ್ದಜ್ಞಾನ ಸ್ಪರ್ಶ ಜ್ಞಾನ ಮೊದಲಾದ ವಿಷಯ ಜ್ಞಾನಗಳಾಗ್ತವೆ ಪ್ರತಿಯೊಬ್ಬರಿಗೂ ಜಾಗೃತ ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳು ಉಂಟು ಇದೇ ಅವಸ್ಥಾ ತ್ರಯ ಜಾಗ್ರತ ಎಚ್ಚರ ಜಾಗರ ಜಾಗೃತಿ ಜಾಗರಿತ ಜಾಗರಣ ಎಂಬ ಶಬ್ದಗಳ ಅರ್ಥ ಸ್ವಪ್ನವೆಂದರೆ ಕನಸು ಸುಷುಪ್ತಿ ಅಂದರೆ ಕನಸಲ್ಲದ ಗಾಢ ನಿದ್ರೆ ಇದನ್ನು ತನಿ ನಿದ್ರೆ ಅಂತೇಳಿ ಕೂಡ ಹೇಳ್ತಾರೆ ಜಾಗೃತಂದ್ರೆಯನ್ನು ಇಂದ್ರಿಯೈಹಿ ಅರ್ಥೋಪಲಬ್ಧಿ ಜಾಗರಿತಂ ಮೇಲೆ ಹೇಳಿದ ಇನ್ ಜ್ಞಾನೇಂದ್ರಿಯಗಳ ಮೂಲಕ ಶಬ್ದ ಸ್ಪರ್ಶಾದಿ ವಿಷಯಗಳನ್ನು ಅರಿಯುವ ಸ್ಥಿತಿಗೆ ಜಾಗ್ರತ ಹೆಸರು ನಮ್ಮ ಲೋಕವ್ಯವಹಾರವು ಈ ಜಾಗೃತ ಅವಸ್ಥೆಯಲ್ಲಿ ನಡೆಯುತ್ತದೆ ಶಬ್ದಜ್ಞಾನ ಸ್ಪರ್ಶ ಜ್ಞಾನಗಳಂತೆಯೇ ಘಟದ ರೂಪವನ್ನು ನೋಡಿದಾಗ ಘಟಜ್ಞಾನ ಪಟದ ರೂಪವನ್ನು ನೋಡಿದಾಗ ಪಟಜ್ಞಾನವೂ ಬರ್ತದೆ ಸಿಹಿ ಕಹಿ ಎಂಬ ರಸಜ್ಞಾನ ಸುಗಂಧ ದುರ್ಗಂಧವೆಂಬ ಗಂಧಜ್ಞಾನ ಮುಂತಾದವು ಜಾಗೃತನಲ್ಲಿ ಇಂದ್ರಿಯಗಳ ಮೂಲಕ ಬರ್ತವೆ ಹಾಗೆ ವ್ಯವಹಾರದಲ್ಲಿ ನೂರಾರು ಪದಾರ್ಥಗಳ ಜ್ಞಾನವೂ ಬರ್ತದೆ ಹೀಗೆ ವಿ ಇಲ್ಲಿ ವಿವೇಚಿಸಬೇಕಾದದ್ದು ಏನೆಂದರೆ ಶಬ್ದ ಸ್ಪರ್ಶ ಘಟ ಪಟ ಮೊದಲಾದವೆಲ್ಲವೂ ಜ್ಞಾನದ ವಿಷಯಗಳು ಈ ವಿಷಯಗಳು ನಾನಾ ರೂಪವಾಗಿವೆ ಇವನ್ನು ಗ್ರಹಿಸುವ ಜ್ಞಾನ ಒಂದೇ ವಿಷಯವೆಲ್ಲವೂ ವೇದ್ಯ ಜ್ಞೇಯ ಜ್ಞಾನಕ್ಕೆ ಗೋಚರ ವಿಷಯಗಳನ್ನು ಪ್ರತ್ಯೇಕಿಸಿ ತೆಗೆದು ಜ್ಞಾನ ಒಂದೇ ಏಕರೂಪವಾಗಿ ಉಳಿದುಕೊಳ್ಳುತ್ತದೆ ಅದರಲ್ಲಿ ಯಾವ ಭೇದವೂ ಇಲ್ಲ ಭೇದ ತೋರುವುದು ವಿಷಯಗಳ ಸಂಬಂಧದಿಂದ ಹೀಗೆ ವಿವೇಚನಾ ಬುದ್ಧಿಯಿಂದ ವಿಷಯಗಳನ್ನು ಪೃಥಃಕರಿಸಿದಾಗ ಭೇದ ಬೇರೆ ಮಾಡಿದಾಗ ಪೃಥಕ್ಕಂದರೆ ಪ್ರತ್ಯೇಕ ಏಕರೂಪವಾಗಿ ಉಳಿದುಕೊಳ್ಳತಕ್ಕಂಥ ಜ್ಞಾನಕ್ಕೆ ಸಂವಿತ್ ಅಂತೇಳಿ ಹೆಸರಿದೆ ಇದು ವಿಷಯ ಸಂಬಂಧವಿಲ್ಲದ ಕೇವಲ ಜ್ಞಾನ ಅಂಥೇಳಿ ಈಗ ಕೇವಲ ಜ್ಞಾನದ ಬಗ್ಗೆ ಇದರಲ್ಲಿ ಹೇಳ್ತಾರೆ ಅದನ್ನೇ ಮತ್ತೆ ಪ್ರಜ್ಞಾನ ಬ್ರಹ್ಮ ಅಂತ ಉಪನಿಷತ್ತು ಹೇಳ್ತದೆ ಆ ಪ್ರಜ್ಞಾನವೇ ಕೇವಲ ಜ್ಞಾನವೇ ಬ್ರಹ್ಮ ಅಥವಾ ಆತ್ಮ ಅಂತೇಳಿ ಇದು ಮೂರನೇ ಶ್ಲೋಕದ ಅರ್ಥ ಇನ್ನು ನಾಲ್ಕನೇ ಶ್ಲೋಕವನ್ನು ನಾವು ನಾಳೆ ದಿವಸ ನೋಡೋಣ ಹರಿರಾಮ ಶ್ರೀ ಸಚಿದಾನಂದರ್ಪಸ್ತು ಶ್ರೀವಿದ್ಯರಣ್ಯಾರ್ಪಿತ ಪರಬ್ರಹ್ಮ ಅರ್ಪಿತ ಸದ್ಗುರು ಸಮರ್ತಮಸ್ತು ಓಂ ತತ್ಸತ್ ಇದು ಪಂಚದಶೀಯ ಮೂರನೇ ಕಂತ್ ಓಂ ತತ್ಸತ್